ಈಗ ಈ ವಿಘ್ನೇಶ್ವರ ಸಂಧಿಯನ್ನು ಉಪಸಂಹಾರ ಮಾಡುತ್ತಾ ಏಕವಿಂಶತಿ ಪದಗಳೆನಿಸುವ ಮೈನಾಕಿ ನವಮಾಲಿಕೆಯ ಮೈನಾಕಿತನೆಯಾಂತರ್ಗತ ಶ್ರೀ ಪ್ರಾಣಪತಿಯ ನೆಪ ಶ್ರೀಕರ ಜಗನ್ನಾಥ ಬಿಟ್ಟಲ ಸ್ವೀಕರಿಸಿ ಸ್ವರ್ಗಾಪ ತಾಕೊಡುವ ಸೌಖ್ಯಗಳ ಬಕುತರಿ ಗಾವ ಏಕವಿಂಶತಿ ಪದಗಳು ಅಂದರೆ ಇಪ್ಪತ್ತೊಂದು ಪದ್ಯಗಳಿರುವಂತಹ ಒಂದು ಕೆಂಪು ಕಮಲದ ಹಾರ ಇದು ನವಮಾಲಿಕೆ ಹೊಸದಾಗಿರ್ತಕ್ಕಂಥ ಮಾಲಿಕೆಯೇ ಮೈನಾಕಿತನೆಯ ಪಾರ್ವತಿ ಪುತ್ರನ ಅಂತರ್ಗತ ಶ್ರೀ ಪ್ರಾಣಪತಿ ಎನಿಸುವಂತಹ ಶ್ರೀಕರ ಜಗನ್ನಾಥ ಬಿಟ್ಟಲ ತಾನು ಸ್ವೀಕಾರ ಮಾಡಿ ಸ್ವರ್ಗ ಮತ್ತು ಅಪವರ್ಗ ಅಂದರೆ ಮೋಕ್ಷಗಳಲ್ಲಿ ಭಕ್ತರಿಗೆ ಎಲ್ಲ ಕಾಲದಲ್ಲಿ ಸೌಖ್ಯವನ್ನು ಕೊಡಲಿ ಗಣಪತಿಗೆ ಏಕವಿಂಶತಿ ಇಪ್ಪತ್ತೊಂದು ಮೋದಕಗಳನ್ನು ಅರ್ಪಣೆ ಮಾಡೋದು ಹಿಂದೆ ಹೇಳಿದಂತೆ ಒಂದು ಮೋದಕವನ್ನು ಹರಿಪ್ರಸಾದ ಅಂತ ಅವನು ತಾನು ಉಣ್ತಾನೆ ಇಪ್ಪತ್ತು ಮೋದಕಗಳನ್ನು ಭಕ್ತರಿಗೆ ಕೊಡ್ತಾನೆ ಆದ್ದರಿಂದ ಅವನಿಗೆ ಸಮರ್ಪಿತವಾಗುವಂಥ ಎಲ್ಲ ಪದಾರ್ಥಗಳನ್ನು ಗರಿಕೆ ಎಲ್ಲವನ್ನು ಕೂಡ ಅತ್ಯಲ್ಪವಾಗಿ ಒಂದನ್ನು ತಾನು ಸ್ವೀಕಾರ ಮಾಡಿ ಉಳಿದ ಎಲ್ಲವನ್ನು ಕೂಡ ವಿಷ್ಣು ಪ್ರಸಾದ ಅಂಥ ಭಕ್ತರಿಗೆ ಕೊಡ್ತಾನೆ ಆದ್ದರಿಂದ ಈ ಭಕ್ತ ವಾತ್ಸಲ್ಯದ ನೆನಪಕ್ಕಾಗಿ ಅವನಿಗೆ ಅರ್ಪಣೆ ಮಾಡುವಂಥ ಪದಾರ್ಥಗಳು ಪ್ರತಿಯೊಂದು ಇಪ್ಪತ್ತೊಂದು ಇರಬೇಕು ಆದ್ದರಿಂದ ಇಪ್ಪತ್ತೊಂದು ಸ್ತೋತ್ರದಿಂದ ಇಪ್ಪತ್ತೊಂದು ಶ್ಲೋಕಗಳಿಂದ ಈ ಸಂಧಿಯನ್ನು ರಚನೆ ಮಾಡಿ ಸಮರ್ಪಣೆಯನ್ನು ಮಾಡ್ತಾರೆ ಏಕವಿಂಶತಿ ಮೋದಕ ಪ್ರಿಯ ಅಂತ ಕರ್ಸ್ಕೊಳ್ಳುವಂತಹ ಗಣಪತಿಯನ್ನು ಏಕವಿಂಶತಿ ಪದ್ಯಗಳ ಮೂಲಕ ಸ್ತೋತ್ರ ಮಾಡಿರೋದು ಅತ್ಯಂತ ವಿಶೇಷ ಅಂತ ಇದು ಕೆಂದಾವರೆ ಅಂದರೆ ಕೆಂಪು ತಾವರೆ ವಿನೂತನವಾಗಿರ್ತಕ್ಕಂಥ ಶ್ರೇಷ್ಠ ಮಾಲೆ ಭಗವದ್ಭಕ್ತರಾಗಿರುವಂತಹ ದೇವತೆಗಳ ಸ್ತೋತ್ರದಿಂದ ಆ ದೇವತೆಗಳು ಮಾತ್ರ ಅಲ್ಲದೆ ವೈದೇವರು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನೂ ಪ್ರಸನ್ನನಾಗ್ತಾನೆ ಅಂತ ತಿಳಿಸ್ತಾರೆ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿರುವಂತೆ ಗಣೇಶನಿಗೆ ಕೆಂಪು ಅನ್ನೋದು ತುಂಬ ಪ್ರಿಯವಾದದ್ದು ಅವನ ವಸ್ತ್ರ ಅವನ ದೇಹ ಅವನು ಧರಿಸಿರುವಂಥ ಮಾಲೆ ಗಂಧ ಎಲ್ಲ ಕೆಂಪು ವರ್ಣದವು ಅದರಂತೆ ಪದ್ಯಗಳ ಮಾಲೆಯೂ ಕೂಡ ಕೆಂದಾವರೆಯ ಮಾಲೆಯೇ ಅದನ್ನೇ ತಿಳಿಸ್ತಾರೆ ಕೋಕರ್ಣದ ನವಮಾಲಿಕೆ ಅಂದರೆ ಕೆಂಪು ವರ್ಣದ ಮಾಲೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಗಣೇಶ ಕೆಂಪಿನ ಸಂಕೇತವಾಗಿರ್ತಕ್ಕಂಥ ಮೃದ್ಭವ ಮಣ್ಣಿನಿಂದ ಜನಿಸಿದ ಅನ್ನೋದು ಈ ಉಪಲಕ್ಷಣೆಯ ತಿಳಿಸ್ತಾರೆ ಈ ಗಣಪತಿ ಸ್ತೋತ್ರ ಸಂಧಿ ಒಂದು ಅಪೂರ್ವವಾಗಿರ್ತಕ್ಕಂಥ ಕೃತಿ ಪ್ರತಿಯೊಬ್ಬ ದೇವತೆಯ ಸಮಗ್ರ ಚಿಂತನೆಯನ್ನು ಸಕಲ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ನಿರೂಪಣೆ ಮಾಡುವಂಥ ಅಪೂರ್ವ ಮಾರ್ಗವನ್ನು ತೋರಿಸಿಕೊಡೋದು ಇದರ ವೈಶಿಷ್ಟ್ಯ ಅಂತ ತಿಳಿಸ್ತಾರೆ ಈ ಬಗೆಯ ಚಿಂತನೆ ಆ ದೇವತೆಗಳ ಸ್ಥಾನಮಾನಗಳ ಅರಿವಿನ ಜೊತೆಗೆ ಪರಮಾತ್ಮನೇ ಸರ್ವೋತ್ತಮ ವಾಯು ಜೀವೋತ್ತಮ ಮೊದಲಾಗಿರ್ತಕ್ಕಂಥ ಎಲ್ಲ ಪ್ರಮೇಯಗಳ ಪರಿಜ್ಞಾನಕ್ಕೂ ಕೂಡ ತುಂಬ ಸಹಾಯಕ ಆಗತ್ತೆ ಗಣಪತಿ ಆಕಾಶಕ್ಕೆ ಅಭಿಮಾನಿಯಾಗಿ ವಿದ್ಯಾದಿದೇವತೆ ಅಂತ ಕರೆಸ್ಕೊಂಡಿರೋದ್ರಿಂದ ಅವನ ಬಗ್ಗೆ ಹೀಗೆ ಒಂದು ಸಂಧಿಯನ್ನೇ ಮೀಸಲಿಟ್ಟು ಗಣಪತಿಯ ಎಲ್ಲ ಲಕ್ಷಣ ಇತ್ಯಾದಿ ಎಲ್ಲ ವಿಚಾರವನ್ನು ಕೂಡ ಈ ಸಂಧಿಯಲ್ಲಿ ದಾಸರು ತಿಳಿಸಿದ್ದಾರೆ ಅದೇ ರೀತಿಯಾಗಿ ವಿಘ್ನಗಳಿಗೆ ಅಧಿದೇವತೆಯಾಗಿರ್ತಕ್ಕಂಥ ಸಾಧನ ಮಾರ್ಗದ ಎಲ್ಲ ವಿಘ್ನಗಳನ್ನು ಅವನ ಪರಿಹಾರ ಮಾಡಿ ಸಿದ್ಧಿಗೆ ಕಾರಣನಾಗಲಿ ಅಂತ ಅವನನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ ಜಾಗ್ರತಾ ವಸ್ತು ಪ್ರೇರಕನಾಗಿರ್ತಕ್ಕಂಥ ಭಗವಂತನ ವಿಶ್ವರೂಪದ ಉಪಾಸಕನಾದ ತತ್ವ ಜಾಗೃತಿಯಾಗಲಿ ಅಂತಲೂ ಕೂಡ ಈ ರೀತಿಯಾಗಿ ತಿಳಿಸ್ತಾರೆ ಈ ಗಣಪತಿ ತತ್ವನ್ಯಾಸ ಕ್ರಮದಲ್ಲಿ ಇಪ್ಪತ್ತೊಂದನೆಯ ದೇವತೆ ಅದಕ್ಕೆ ಅಂತಲೇ ಅನ್ನೋ ಹಾಗೆ ಗಣೇಶನಿಗೆ ಇಪ್ಪತ್ತೊಂದು ಅನ್ನೋದು ಅತ್ಯಂತ ಪ್ರಿಯವಾದದ್ದು ಇಪ್ಪತ್ತೊಂದು ಪದ್ಯಗಳಿಂದ ಗಣಪತಿಯನ್ನು ವಿಶೇಷವಾಗಿ ಸ್ತೋತ್ರ ಮಾಡಿ ಅವರ ಉಪಾಸ್ಯಮೂರಿತಿಯಾಗಿರ್ತಕ್ಕಂಥ ಶ್ರೀಕರ ಜಗನ್ನಾಥ ವಿಠಲನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಶ್ರೀಕೃಷ್ಣ ಅರ್ಪ ಆ ಪರಮಾತ್ಮ ಸ್ವೀಕರಿಸಿ ಸ್ವರ್ಗ ಅಪವರ್ಗ ತಾ ಕೊಡುವ ಸ್ವರ್ಗ ಮತ್ತು ಮೋಕ್ಷಾದಿಗಳನ್ನು ಕೊಡತಕ್ಕಂಥವನು ಪರಮಾತ್ಮನೇ ಭಕ್ತರಿಗೆ ಆವ ಸೌಖ್ಯಗಳ ಕೊಡುವ ತನ್ನ ಭಕ್ತರಿಗೆ ಸದಾ ಕಾಲಕ್ಕೆ ಸುಖವನ್ನು ಕೊಡುವನು ಅಂತಾದರೆ ಪರಮಾತ್ಮನೇ ಅಂತ ಅದನ್ನು ಗಣಪತಿ ಅಂತರ್ಗತನಾದ ವಿಶ್ವಂಬರ ರೂಪಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡತಾರೆ ಶ್ರೀಕೃಷ್ಣ ಅರ್ಪಣಾ